ತಸ್ತೂ ಪ್ರಾಪ್ತಾತ್ಮ ನಿಷ್ಠ ಸದ್ದರ್ಶನಿತ್ಯ ಸತ್ ಆತ್ಮ शब्द तैत्रीय उपनिषत् महावाक्यद शब्द सत्यम ज्ञानम अन ब्रह्म या सत् अर्थात्व आगद अव ಬಿಟ್ಟು ಬೇರೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಯಾವುದು ಅರಿವು ಮಾತ್ರವಾಗಿದೆಯೋ ಅದು ಇರುವಿಕೆಯನ್ನು ಬಿಟ್ಟುಕೊಟ್ಟು ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇರವೇ ಅರಿವು ಅರಿವೇ ಇರವು ಸತ್ಚಿತ್ ಇದರ ಅನಂತತೆಯೇ ಆನಂದ ಅಲ್ಲಿಯ ಸತ್ ಪದ ಇಲ್ಲಿ ಆತ್ಮವಿಚಾರಕ್ಕೆ ಪ್ರಯೋಗಿಸಿದ್ದಾರೆ ಸದ್ದರ್ಶನಂ ಈ ಸತ್ ಪದ ಸರ್ವವ್ಯಾಪಕ ಅಂತ ಸಿದ್ಧಾಯಿತು ಅನಂತಂ ಅನಂತಮ್ ಅಂದ್ರೇನು ಕಾಲಾತೀತ ದೇಶಾತೀತ ವಸ್ತು ಅತೀತ ಅರ್ಥಾತ್ ರೂಪ ಇಲ್ಲ ಸರ್ವ್ಯಾಪಕ ಅನ್ಸಿದ್ಧ ಈ ಸರ್ವ್ಯಾಪಕನಾದ ಆತ್ಮನೇ ನಾನು ಎನ್ನುವುದು ಇದು ಬ್ರಹ್ಮನಿಷ್ಠ ಇದು ಬ್ರಹ್ಮನಿಷ್ಠ ಸರ್ವವ್ಯಾಪಕನಾದ ಸತ್ ಆತ್ಮನೇ ನಾನು ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಇದು ಒಂದು ಜಿಜ್ಞಾಸದ ವಿಷಯ ಎರಡನೇ ವಿಷಯ ಜಿಜ್ಞಾಸದಲ್ಲಿ ಅಕಸ್ಮಾತ್ತಾಗಿ ಇನ್ನೊಂದೇನಾದರೂ ಇದೆ ಅಂತನಿ ಅಂದದ್ದೇ ಸಂಶಯ ಬಂದಿದ್ದಾದರೆ ಸಂದೇಹ ಒಡಮೂಡಿದ್ಯಾದರೆ ಪ್ರಶ್ನೆ ಒಡಮೂಡಿದ್ಯಾದರೆ ಅದು ಜೀವನ ವಿಚಾರವೇ ಇರಲಿ ಜಗತ್ತಿನ ವಿಚಾರವೇ ಇರಲಿ ಈಶ್ವರನ ವಿಚಾರವೇ ಇರಲಿ ಹೇಗೆ ಸಂದೇಹ ಹುಟ್ಟುತ್ತದೆ ಎಲ್ಲವೂ ಬ್ರಹ್ಮನೇ ಆ ಬ್ರಹ್ಮನೇ ನಾನು ಅಂತ ಆದ ಮೇಲೆ ಸ್ವಾಮಿ ನನಗೇನು ಕಾಣಬಾರ್ದಲ್ವಾ ಕಾಣ್ತದೆ ಅಂತಂದ್ರೆ ಕಾಣುವ ಜಗತ್ತು ಒಂದು ಸತ್ಯ ನಾನು ಬ್ರಹ್ಮ ಇನ್ನೊಂದು ಸತ್ಯ ಹೀಗೆ ಜೀವ ಜಗತ್ ಭೇದ ಜೀವ ಈಶ್ವರ ಭೇದ ಜೀವ ಜೀವ ಭೇದ ಜಗತ್ ಜಗತ್ ಭೇದ ಈಶ್ವರ ಈಶ್ವರ ಭೇದ ಮಡಿ ದೇವರು ಬೇರೆ ಮೈಲಗಿ ದೇವರು ಬೇರೆ ಪುನಿವಂತರ ದೇವರು ಬೇರೆ ಪಾಪಾತ್ಮರ ದೇವರು ಬ್ಯಾರೆ ರಾಕ್ಷಸರ ದೇವರು ಬೇರೆ ಮತ್ತೆ ಮನುಷ್ಯರ ದೇವರು ಬೇರೆ ಇದೇನಿದು ದೇರ್ ದೇವರಲ್ಲಿ ಭೇದ ವಿಷ್ಣುವಿನ ಬ್ಯಾರೆ ಶಿವನ ಬ್ಯಾರೆ ದೇವ್ರ ದೇವರಲ್ಲಿ ಭೇದ ಈ ಭೇದಗಳು ಎಲ್ಲ ಏನು ಹುಟ್ಕೊಂಡಿವೆ ಇವು ಈ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿಯೇ ಈ ಭೇದಗಳು ಇದ್ದದ್ದು ಕಾಣಿಸ್ತದೆ ಎಲ್ಲವೂ ವ್ಯಾಪ್ತವಾಗಿ ಬ್ರಹ್ಮನೇ ಇರುವಾಗ ಇಂತಹ ಈ ಸಂದೇಹಗಳು ಹುಟ್ಟುವ ಸಾಧ್ಯತೆ ಇದೆ ಹಾಗೆ ಸಂದೇಹಗಳು ಹುಟ್ಟಿದಾಗ ಅವುಗಳಿಗೆ ಸಮಾಧಾನವನ್ನು ತೋರಿಸ್ಬೇಕಾಗ್ತದೆ ಪ್ರಮಾಣ ಗ್ರಂಥಗಳು ಏನ್ ಸಮಾಧಾನ ತೋರಿಸ್ತವೆ ಅಂತಂದ್ರೆ ಹೊರತುಪಡಿಸಿ ಇನ್ನೊಂದೇನಾದ್ರೂ ಒಂದು ಇದೆ ಅಂತ ನೀವು ಹೇಳಿದ್ದೆ ಅದು ಭಾಸ ಮಾತ್ರ ಅದು ಮಿಥ್ಯ ಅದು ತೋರಿಕೆ ಮಾತ್ರ ಅದು ಸುಮ್ಮನೆ ಬಂದು ಹೋಗುವ ಅನಿಸಿಕೆ ಮಾತ್ರ ಅದರಲ್ಲಿ ಯಾವ ಹೊರಳು ಇಲ್ಲ ಅದರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನುವಂತಹದ್ದನ್ನ ಪರಿಹಾರಾತ್ಮಕವಾಗಿ ತೋರಿಸ್ತದೆ ಅದು ಬರೀ ಪರಿಹಾರಾತ್ಮಕವಾಗಿ ತೋರಿಸೋದಿಷ್ಟೇ ಅಲ್ಲ ಸಾರ್ವತ್ರಿಕ ಅನುಭವದಲ್ಲಿ ಅದನ್ನು ತಿಳಿಸಿ ಹೇಳುತ್ತದೆ ಹೇಗೆಂದ್ರೆ ಹಗ್ಗದಲ್ಲಿ ಕಂಡಿರುವ ಹಾವು ಅದು ಭಾಸ ಮಾತ್ರವೋ ಅಥವಾ ಸತ್ಯಾಂಶದಿಂದ ಕೂಡಿದೆಯೋ ಭಾಸ ಮಾತ್ರ ಅಂತಂದ ಮೇಲೆ ಆ ಭಾಸ ಮಾತ್ರವಾಗಿರುವಂತ ಆಹಾವು ಹಾವು ಕಚ್ಚಿಸಿಕೊಂಡವನಿಗೆ ನೂರಷ್ಟು ಸತ್ಯ ತಾನೆ ಅದು ಭಾಸ ಮಾತ್ರ ಅಂತ ಯಾರಿಗೆ ನಮಗ ಗೊತ್ತಿದೆ ನಮಗಂದ್ರೆ ಯಾರಿಗೆ ಯಾರಿಗೆ ಹಗ್ಗದ ಅರಿವು ಇದೆಯೋ ಅವರಿಗೆ ಗೊತ್ತಿದೆ ಹಾವು ಇದು ಭ್ರಮ ಅನ್ಯಥ ನೂರಕ್ಕೂ ನೂರು ಸತ್ಯ ಈಗ ನಾನು ಪರಬ್ರಹ್ಮ ಸ್ವರೂಪನೇ ಇರುವುದೆಲ್ಲವೂ ಬ್ರಹ್ಮ ಮಾತ್ರ ಅನ್ನುವ ಅರಿವು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರು ಹೇಳ್ತಾರೆ ಇನ್ನೊಂದೇನು ಇಲ್ವೇ ಇಲ್ಲ ಇದು ಹಗ್ಗವೇ ಅಂತ ಸ್ಪಷ್ಟವಾದ ನಂತರ ಹಾವು ಪಕ್ಕದಲ್ಲಿದೆಯೋ ಹಗ್ಗದ ಮೇಲೆ ಹಾವಿದೆಯೋ ಹಗ್ಗದ ಪಕ್ಕದಲ್ಲಿ ಹಾವಿದೆಯೋ ಇದು ಹಗ್ಗವೇ ಎಂದು ಸ್ಪಷ್ಟವಾದ ನಂತರ ಹಾವ್ ಎಲ್ಲಿದೆ ಹಾವು ಇಲ್ವೇ ಇಲ್ಲಪ್ಪ ಹಾವು ಇಲ್ವೇ ಇಲ್ಲ ಆವಾಗ ನಾವು ಹೇಳ್ಬೋದಲ್ವೋ ತೋರಿ ಅಡುಗಿತು ಭಾಸ ಮಾತ್ರವಾಗಿತ್ತು ಇನ್ನೂ ಚಂದ ಹೇಳ್ಬೇಕಂದ್ರೆ ಆರೋಪಿತವಾಗಿ ಇತ್ತು ಈ ಆರೋಪಿತವಾಗಿರುವುದು ಕೂಡ ಎರಡು ತರ ಇದೆ ಎಲ್ಲ ನಮ್ಮ ಮಡಿಕೆಗಳು ಅಲ್ಲೇ ಉಳಿದ್ವಾಬೇಡ ಅದಿಲ್ಲ ಅಂದ್ರೆ ನೂರ ಎಂಟವತ್ತು ಇದೆ ನುಣ್ಣು ಹುಲಿದೆ ಏನ್ ತೊಂದರೆ ಇಲ್ಲ ಹ ಬಳೆ ಕೊಡಿಲ್ ಇಲ್ಲ ನೋಡಿದ್ರ ಬಳೆ ಅಷ್ಟೇ ಮುಗಿತು ಆಮೇಲೆ ನೆನ್ಪು ಬಯಸ್ಕೊಳ್ಳ ಕೊಡದೆ ಇದ್ರೆ ಪರವಾಗಿಲ್ಲ ಅದು ಒಂದು ಆರೋಪಿತ ನಿಮಗೆ ತಿಳಿಸಿಕೊಟ್ಟೆ ಹಗ್ಗ ಅಧಿಷ್ಠಾನ ಹಾವು ಆರೋಪಿತ ಬ್ರಹ್ಮ ಅಧಿಷ್ಠಾನ ಜಗತ್ ಆರೋಪಿತ ಓಕೆ ಈಗ ಇಲ್ಲೊಂದು ಆರೋಪ ಹತ್ತು ವರ್ಷ ಕೊಡ್ತೀವಿ ಆರೋಪಕ್ಕೂ ಈ ಆರೋಪಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ನೀವು ಹೇಳಬೇಕಿಲ್ಲ ಇದೇನು ಅಂತಂದ್ರೆ ಚಿನ್ನ ಅಧಿಷ್ಠಾನ ಆಭರಣ ಆರೋಪಿತ ಮತ್ತೊಂದ್ಸಲ ಚಿನ್ನ ಅಧಿಷ್ಠಾನ ಆಭರಣ ಅಥವಾ ಬಳೆ ಬಳೆ ಆರೋಪಿತ ಕರೆಕ್ಟ ಹಗ್ಗ ಅಧಿಷ್ಠಾನ ಹಾವು ಆರೋಪಿತ ಹಗ್ಗದ ಜ್ಞಾನವಾದ ಮೇಲೆ ಹಾವಿಗೆ ಚಾನ್ಸೇ ಇಲ್ಲ ಹೌದು ಚಿನ್ನ ಅಧಿಷ್ಠಾನ ಬಳೆ ಆರೋಪಿತ ಇದು ಚಿನ್ನವೆನ್ನುವ ಜ್ಞಾನವಾದ ನಂತರವೂ ಆರೋಪಿತ ಬಳೆ ಆ ಹಾವು ಹೇಗೆ ಹೊರಟೋಯಿತೋ ಹಾಗೆ ಆರೋಪಿತವಾದ ಬಳೆ ಹೊರಟೋಯ್ತೇನೆ ನೋಡಿ ಇದು ಮಣ್ಣೇ ಮಣ್ಣು ಎನ್ನುವುದು ಸಿದ್ಧವಾದ ಮೇಲೆ ಮಣ್ಣು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ ಅಂತ ಸಿದ್ಧವಾದ ಮೇಲೆ ಮಡಿಕೆ ಹೊರಟೋಯ್ತು ಮಡಿಕೆ ಇನ್ನೂ ಇದೆಯೋ ಇದು ಹಗ್ಗವೇ ಎಂದು ಸಿದ್ಧವಾದ ನಂತರ ಕೇಳ್ಕೊಳ್ಳಿ ಹಾವು ಹೊರಟೋಯ್ತು ಇನ್ನೂ ಇದೆಯೋ ಹಾಗಾದ್ರೆ ಆರೋಪಕ್ಕೂ ಈ ಆರೋಪಕ್ಕೂ ವ್ಯತ್ಯಾಸ ಆಯಿತಿಲ್ಲೋ ಈಗ ಹೇಳಿ ಬ್ರಹ್ಮಸತ್ಯಂ ಜಗನ್ ಮಿಥ್ಯ ಇದು ಯಾವ ತರ ಆರೋಪ ಮಣ್ಣು ಮಡಿಕೆ ಥರವೋ ಹಗ್ಗ ಹಾವಿನ ಥರವೋ ಮಣ್ಣು ಮಡಿಕೆ ತರ ಆದ್ದರಿಂದ ನೀವು ಯಾರು ಹೆದರ್ಕೋಬೇಕಾಗಿಲ್ಲ ಮನೆ ನೌಕರಿ ಕುಟುಂಬ ತಂದೆ ತಾಯಿ ಅಪ್ಪ ಅಣ್ಣ ತಮ್ಮ ಎಲ್ಲರ ಹಂಗಾಗಿರ್ತಾರೋ ಮರ ಅವ್ರು ಯಾರಿಗೇನೇನಾಗೋದಿಲ್ಲ ಆದ್ರೆ ನೀನು ಬದಲಾಗಿಬಿಟ್ಟಿರ್ತೀರಿ ಇಂತಹ ನಿಖರವಾದ ಸುಸ್ಪಷ್ಟತೆಯಿಂದ ಕೂಡಿದ ಆತ್ಮಜ್ಞಾನವು ಸರ್ವವ್ಯಾಪಕವಾಗಿ ಇದ್ದಾಗ್ಯೂ ಕೂಡ ಹೋಮಗಳು ಯಾಕೆ ಹವನಗಳು ಯಾಕೆ ಪೂಜಾ ವಿಧಿಗಳು ಯಾಕೆ ದೇವಸ್ಥಾನಗಳು ಯಾಕೆ ಇಷ್ಟೊಂದು ನಾಮಸ್ಮರಣೆಗಳು ಯಾಕೆ ಇರುವುದೊಂದೇ ಬ್ರಹ್ಮ ಒಳಗು ಹೊರಗು ವ್ಯಾಪಕವಾಗಿ ತುಂಬಿಕೊಂಡಿರುವುದು ಒಂದೇ ಬ್ರಹ್ಮ ಇದು ಒಂದು ವೇಳೆ ಸತ್ಯಾಂಶದಿಂದ ಕೂಡಿದ್ದಾದರೆ ಕೇಳ್ಕೊಳ್ಳಿ ಪ್ಲೀಸ್ ಇದೇ ನಿಜವಾದಂತದ್ದು ಇದೇ ಅಂತಿಮ ಸತ್ಯ ಅಂತಾಗಿದ್ದೆ ಆದರೆ ನಮ್ಮ ಮಕ್ಕಳು ಚೀರಾಡ್ತಾ ಇದೆಯಾ ಎಲ್ಲೋರಾಡಿ ಮೊಮ್ಮಕ್ಕಳು ಎಷ್ಟು ನಿಮಗ ಅದಕ್ಕೆ ನೀವು ಎಲ್ಲೋ ಚಿರಾಡ್ಲಿಕ್ಕೆ ನಿಮ್ಮ ಮೊಮ್ಮಕ್ಕಳಾಗಿದ್ರು ಯಾವ ನಮ್ಮ ಮಕ್ಕಳು ತಂದೆ ಕೆಲಸದಿಂದ ಓಡ್ ಹೋಗ್ತಿದ್ರು ನೀವು ನೋಡ್ರಿ ಹೆಂಗ ಓಡೋದ್ರು ನೋಡ್ರಿ ಅವ್ರಿಗೆ ನಮ್ ಕಾಂಪೌಂಡ್ ಇಂದ ಹೊರಗಡೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅರ್ಥಾತ್ ಜಗತ್ತು ತೋರಿಕೆ ಜಗತ್ತು ಭ್ರಮಿತ ಜಗತ್ತು ಆರೋಪಿತ ಅಂತ ನಾವು ಹೇಳಬೇಕಾದ್ರೆ ಯಾವ ತರ ಆರೋಪಿತ ಅಂದ್ರೆ ಇದು ಚಿನ್ನ ಬಡೆಯ ಉದಾಹರಣೆಯಲ್ಲಿ ಹೇಳಬೇಕಿದೆ ಚಿನ್ನವೆಂದು ನಮಗೆ ಜ್ಞಾನವಾದ ನಂತರವೂ ಕೂಡ ಬಳೆಗೆ ಹೇಗೆ ಯಾವುದೇ ಪ್ರಕಾರವಾದಂತಹ ಬದಲಾವಣೆ ಇಲ್ಲವೋ ಆದರೂ ಚಿನ್ನಕ್ಕೂ ಬದಲಾವಣೆ ಇಲ್ಲ ಹಾಗಾದ್ರೆ ಸ್ವಾಮಿ ಬಳೆಗೂ ಬದಲಾವಣೆ ಹಾಗಾದ್ರೆ ಎರಡು ಸತ್ಯಗಳಾದುವಂತ ನಿರ್ಧಾರಕ್ಕೆ ಬರಬಾರದು ಅಂತೇಳಿ ಚಿನ್ನ ಒಂದು ಸತ್ಯ ಇದು ತೋರಿಕೆ ಮಾತ್ರ ಹಾಗಿದ್ದ ಪಕ್ಷದಲ್ಲಿ ಇಷ್ಟೊಂದು ದೇವತೆಗಳು ದೇವಸ್ಥಾನಗಳು ಯಾಕೆ ಅಂತ ಕೇಳುವವನು ಬ್ರಹ್ಮ ಸ್ಪಷ್ಟತೆಯನ್ನು ಹೊಂದಿದವನು ಅಥವಾ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಸ್ಯುಲೇಟ್ ಆಗ್ತಾ ಇದ್ದ ಹೌದಲ್ವ ಅಂದ್ರೆ ಅವನು ಇನ್ನೂ ಖಚಿತವಾದ ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಅರ್ಥಾತ್ ಜ್ಞಾನದ ಸ್ಪಷ್ಟತೆಯಲ್ಲಿ ಕೊರತೆ ಇದೆ ಜ್ಞಾನದ ಸ್ಪಷ್ಟತೆಯಲ್ಲಿ ಕೊರತೆ ಇದೆ ಹೀಗಾಗಿ ಒಂದ್ಸಲ ಏನಪ್ಪ ಈಗಿನ್ನು ಕ್ಲಾಸ್ನ ಹೇಳಿದ್ರು ಎಲ್ಲನೂ ಬ್ರಹ್ಮಾನೇ ಅಂತ ಹೇಳಿದ್ರು ಈಗ ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಬ್ರಹ್ಮ ವಿಜ್ಞಾನಿ ಅಲ್ಲ ಈ ಆಸೊಲೇಷನ್ ಯಾಕಾಗ್ತದೆ ಅಂತಂದ್ರೆ ನಮ್ಮ ಮನಸು ನಮ್ಮ ಅಂತಃಕರಣ ಇನ್ನು ಸಿದ್ಧವಾಗಿಲ್ಲ ಈ ಹಿಂದಕ್ಕೆ ಫೌಂಟನ್ ಪೆನ್ ಅಂತ ಬರ್ತಿದ್ದು ಈ ಫೌಂಟನ್ ಪೆನ್ ಉಪಯೋಗ ಮಾಡಲಿಕ್ಕೆ ಮಾಡುವವರೇನಿದ್ದಾರೋ ಅವರಿಗೆ ಗೊತ್ತು ಏನು ಅಂದ್ರೆ ಬ್ಲಾಟಿಂಗ್ ಪೇಪರ್ ಅಂತ ಗೊತ್ತು ಬ್ಲಾಟಿಂಗ್ ಪೇಪರ್ ನಿನ್ ಗೊತ್ತ ಬ್ಲಾಟಿಂಗ್ ಪೇಪರ್ ಇಲ್ಲ ನೀವೆಲ್ಲ ವಾಲ್ಪೇನ್ ಉಪಯೋಗ ಮಾಡಿದ್ರು ನಿಮ್ಗೆ ಅವರು ಮಂಜಿನ ಗೊತ್ತ ಬ್ಲಾಟಿಂಗ್ ಪೇಪರ್ ಚೇತನ್ ಎಲ್ಲ ಇವು ಇತ್ತೀಚಿನ ಕಾಲದಲ್ಲಿ ಗೊತ್ತಿಲ್ಲ ಬ್ಲಾಟಿಂಗ್ ಪೇಪರ್ ಅಂದ್ರೆ ಇಂಗ್ಲಿಷ್ನ ಬ್ಲಾಟಿಂಗ್ ಅಂದ್ರೆ ಹೀರ್ಕೊಳ್ಳೋದು ಯಾವ ಪೇಪರ್ ಹೀರ್ಕೊಳ್ತದೋ ಅದಕ್ಕೆ ಏನಂತಾರೆ ಬ್ಲಾಟಿಂಗ್ ಪೇಪರ್ ಕನ್ನಡದಲ್ಲಿ ಒತ್ತು ಕಾರ್ಡು ಅಂತ ಕನ್ನಡದ ಶಬ್ದ ಒತ್ ಕಾರ್ಡ್ ಆ ಕಾರ್ಡ್ ಅನ್ನ ಹೀಗೆ ಒತ್ತು ಬಿಟ್ರೆ ಏನಾಗ್ತದೆ ಅದೆಲ್ಲ ಸೊ ಅಲ್ಲಿ ಸ್ವಲ್ಪ ಚಾಯ್ ಬಿದ್ದದ ಒತ್ತು ಅದು ಸೊ ಕಾಫಿ ಬಿದ್ದದ ಒತ್ತು ಸೊ ಇಂಕ್ ಬಿದ್ದದ ಒತ್ತು ಒತ್ತಿ ಒತ್ತಿ ಒತ್ತಿ ಚಾಟ್ ಅಂತ ಸೀನದ ಡಾಕ್ಟರ್ ನಾಲ್ಕು ಮಂದಿ ಸುತ್ತಲೂ ಕೂತಿದ್ರು ಮತ್ತ ಅವ್ರಿಗೆ ತ್ರಾಸ್ ಆಗ್ಬಾರ್ದು ಅಂತೇಳಿ ಅದನ್ನು ಒತ್ತದ ಕೆಮ್ಮಿದ ಅದನ್ನು ಒತ್ತದ ಎಲ್ಲ ಅದು ಒತ್ಕೊಂಡ ಒತ್ಕೊಂಡ ಒತ್ಕೊಂಡ ಒತ್ಕೊಂಡ ಅದು ಹೀರ್ಕೊಳ್ಳೋ ಕೆಪಾಸಿಟಿನ ಮುಗ ಆಮೇಲೆ ಯಾರೋ ಒಂದ್ ಸ್ವಲ್ಪ ಅಮೃತ ತಗೊಂಡ್ ಬಂದ್ರು ಡಾಕ್ಟರ್ ಅಂದ್ರು ಇದನ್ನು ಹೀರ್ಕೊಂಡ್ಬಿಡ್ತೀನಿ ಪರ್ಮನೆಂಟ್ ಆಗಿ ನಾನು ತಿಳ್ತದ ಅಂತೇಳಿ ಹೀರ್ಕೊಳ್ಳಿಕ್ಕೆ ಆ ಒತ್ತ ಉಪಯೋಗ ಮಾಡಿದ್ರು ಅದು ಹೀರ್ಕೊಳ್ಳೇ ಇಲ್ಲ ಯಾಕೆ ಹೀರ್ಕೊಳ್ಳಿಲ್ಲ ಹೀರ್ಕೊಳ್ಳೋ ಕೆಪಾಸಿಟಿ ನಮ್ಗೆಲ್ಲರ ಮನಸ್ಸು ಬುದ್ಧಿಗಳು ಹೀರ್ಕೊಳ್ಳೋ ಕೆಪಾಸಿಟಿ ಕಳ್ಕೊಂಬಿಟ್ಟ ಯಾವ್ದ್ರೊಳ ಕಳ್ಕೊಂಡು ಅದನ್ನು ಸ್ವೀಕಾರ ಮಾಡಿದ್ವಿ ಇದನ್ನು ಸ್ವೀಕಾರ ಮಾಡಿದ್ವಿ ಇದನ್ನು ಸ್ವೀಕಾರ ಮಾಡಿದ್ವಿ ಇದನ್ನು ಹಿರ್ಕೊಂಡ್ವಿ ಅದನ್ನು ಹಿರ್ಕೊಂಡ್ವಿ ಆ ಏನದೆ ಹ್ಮ್ ಹೇಳ್ತೇನೆ ರಾಜ ಅಂತ ಬರ್ತಲ್ಪ ತೈನದ್ ರಾಜಯೋಗ ರಾಜಯೋಗ ರಾಜಯೋಗಲ್ಲ ಹ್ಮ್ ರಾಜಯೋಗಲ್ಲ ಹ್ಮ್ ರಾಜವಿದ್ಯಾ ಹೌದು ಹಂಗೊಂದು ಇನ್ನೊಂದು ರಾಜ ಅಂತ ಬರ್ತದ್ದು ಅದು ಮುಂದೆ ರಾಜವಿದ್ಯಾ ರಾಜಕೀಯ ಅದನ್ನು ಸೊ ಯಾರಿಗೆ ಯಾರ ಫಿಲಾಸಫಿಯೊಳಗೆ ದೇವರು ಇಲ್ಲಿ ಕಾಣಿಸ್ತಾನೆ ಅಂತ ಅದನ್ನು ಹಿರ್ಕೊಂಡ್ವಿ ಯಾರ ಯಾರ ಇನ್ನೊಬ್ರು ಫಿಲಾಸಫಿ ಯೋಗ ದೇವ್ರ್ ಎದುರಿಗೆ ಕಾಣಿಸ್ತಾನ ಇಲ್ಲಿ ಕಾಣಂಗಿಲ್ಲ ಎದುರಿಗ ಕಾಣಿಸ್ತಾನ ಅದನ್ನ ಹಿಡ್ಕೊಂಡ್ವಿ ಇನ್ಯಾರ ಇನ್ಯಾರ ಫಿಲಾಸಫಿ ಯೋಗ ದೇವ್ರ್ ಕಾಣಂಗೇ ಇಲ್ಲಪ್ಪ ಆದ್ರ ಒಳಗ ಒಳಗ ಮಾತಾಡ್ತಾನಂತ ಅವನ್ ಇನ್ನೂ ಡೇಂಜರಸ್ ಅವನು ಸುರಸ್ ಅಂತ ಕರೀತಾರೆ ಕುರಾನ್ದೊಳಗೆ ಅವ್ಕ ಏನಂತಾರೆ ಸುರಸ್ ಅಂತ ಕರೀತಾರೆ ಆ ಮೊಹಮ್ಮದ್ ಕುರಾನ್ ಬರಿಬೇಕಾದ್ರೆ ಹೆಂಗ್ ಬರೀತಿದ್ದ ಅಂತಂದ್ರೆ ಒಳಗ್ ಹೋಗ್ತಿದ್ನ ಒಂದ್ ತಾಸ ಬಿಟ್ಟು ಹೊರ ಬರ್ತಿದ್ನ ಅವನ್ ಹೇಳ್ತಿದ್ದ ನನಗೆ ಅಲ್ಲ ಒಳಗ ಎಲ್ಲ ಹೇಳ್ಯಾನೆ ಎಂಟು ಮಕ್ ಎಂಟ್ ಹೆಂಡಂದ್ರ ಮದ್ವೆ ಒಳಕೋ ಗಡ್ಡಿ ಇಲ್ಲ ಅಂತ ಹೇಳ್ಬಿಡ್ತಿದ್ರು ಆದ್ರೆ ಬರೆದಿಟ್ಬಿಡ್ತಿದ್ರು ಅಲ್ಲಿಗೆ ಯಾರದದು ವಾಕ್ಯ ಭಗವಂತನ ವಾಕ್ಯ ಅವ ಎಲ್ಲಿಂದ ಹೇಳ್ದವ ಇಲ್ಲಿ ಒಳಗ ಹಿಂಗ ಒಬ್ಬರು ಫುಲಾಸಗಳೊಳಗೆ ಅವಳಗ ಹೇಳ್ತಾನೆ ಒಬ್ಬರು ಫುಲಾಸಗಳೊಳಗೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಹೇಳ್ತಾನೆ ಅದು ಇನ್ನೂ ಮಜಾ ನೋಡ್ರಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಹೇಳ್ತಾನೆ ಹುಚಿರಾಸ್ಪತ್ರೆ ಒಳಗೆ ಒಬ್ಬ ಮಾತಾಡ್ತಾ ಇದ್ನದ್ದು ಜೋರ್ ಜೋರಾಗಿ ಭಾರಿ ಜೋರಾಗಿ ಕೇಳ್ರಪ್ಪೋ ಕೇಳ್ರಿ ನೀವೆಲ್ಲ ಮಹಾ ಪಾಪಿಗಳು ಹ ನಿಮ್ಮಂತ ಪಾಪಿಗಳನ್ನ ಉದ್ಧಾರ ಮಾಡ್ಲಿಕ್ಕಾಗಿ ನಮ್ಮ ಅಪ್ಪ ನನ್ನ ಇಲ್ಲಿಗೆ ಕಳಿಸ್ಕೊಟ್ಟ ಅಂತೇಳಿ ಒಂದು ಮೈಕ್ ತಗೊಂಡು ಓ ಅಂತ ಹೇಳ್ತಾ ಇತ್ತು ಅವ್ರು ಹೇಳ್ತಾ ಇದ್ದಾಗ ಆ ಕಡಿನ ಬರೋರಿಗೆ ಎಷ್ಟು ಜನ ಇದ್ದಾರೋ ಏನೋ ಇಲ್ಲಿ ಏ ಭಾರಿ ಅದಪ್ಪ ಇಲ್ಲಿ ಅಂತ ನೋಡಿದ್ರೆ ಯಾರು ಇಲ್ಲ ಆಮೇಲೆ ಎಚ್ಚರ ಆಗ್ತಿದೆ ಉಚ್ಚರಾಸ್ಪತ್ರೆ ಹೌದ್ ಬೇಡ ಹೋಗಿದ್ಬೇಡ ಗಮನ ಮಾಡಿಬಿಡೋಣ ಅಂತ ಮುಂದೆ ಹೋಗುದ್ರೊಳಗ ಮ್ಯಾಲಿಂದ ಒಬ್ರು ಕೂಗಿದ್ರು ಮ್ಯಾಲಿನ ಅಂತಸ್ನಿಂದ ಅದು ಜೇಲ ಅದು ಅದು ಹುಸಿ ಮ್ಯಾಲಿಂದ ಕೂಗಿದ್ರು ಕೇಳ್ರಿಪ್ಪ ಕೇಳ್ರಿ ನಾ ಯಾರನ್ನು ಕೆಳಗೆ ಕಳಿಸಿ ನಾ ಯಾರನ್ನು ಕೆಳಗ ಕಳಿಸಿಲ್ಲ ಅವ ಸುಳ್ಳು ಮಾತಾಡ್ತಾರೆ ಅಂತ ಮ್ಯಾಲ ಇವ್ರದೊಂದು ಫಿಲಾಸಫಿ ಪ ಅದಕ್ಕೆ ಬೈಬಲ್ ಅಂತ ಕರೀತಾರೆ ಅರ್ಥ ನಿಮಗೆ ಅವ ಅಪ್ಪನ ಮಗ ಬಂದಾನಂತ ಇವ ಪಾಪ ಕಳ್ಕೋತಾನಂತ ಭಗವದ್ಗೀತೆಯೊಳಗೆ ನಿಮ್ ಪರಮಾತ್ಮ ಹಿಂಗ ಹೇಳಾನ ನೋಡು ಇಲ್ಲ ಪರಮಾತ್ಮ ಏನ್ ಹೇಳ ಭಗವದ್ಗೀತೆ ಒಳಗೆ ನಾದತ್ತೇ ಕಶ್ಯ ಚಿತ್ ಪಾಪಂ ನ ಯಾರ ಪಾಪಗಳನ್ನು ಸ್ವೀಕರಿಸುವುದಿಲ್ಲ ಯಾರ ಪುಣ್ಯಗಳನ್ನು ಸ್ವೀಕರಿಸುವುದಿಲ್ಲ ಅವರವ್ರು ಮಾಡಿದ ಕರ್ಮಕ್ಕೆ ಅವರೇ ಫಲ ಭೋಗಿಸ್ಬೇಕ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಇಂತಹ ದೇವರನ್ನು ನೀವು ಪೂಜೆ ಮಾಡ್ತೀರ ನಮ್ ದೇವರು ನೋಡಿ ಹೆಂಗಿದ್ದಾನ ಅವ ಅಲ್ಲಿಂದ ಅವ್ರ ಮಗನನ್ನು ಕಳಿಸಾನ ಅವನ ಯಾಕೆ ಬರ್ಲಿಲ್ಲ ಅವ ಪರಂಗಿಲ್ಲ ಅವ ಪರಂಗಿಲ್ಲ ಮತ್ತೆ ಉದಾಹರಣೆ ಕೊಡ್ತಾರೆ ಏನು ಮಂತ್ರಿಗಳ ಕೇಸ್ ಆದ್ಮೇಲೆ ಮಂತ್ರಿಗಳು ಹೋಗ್ತಾರೆ ಕೋರ್ಟಿಗೆ ಅವ ಬರಂಗಿಲ್ಲ ಮತ್ತೆ ಯಾರ ರಿಪ್ರೆಸೆಂಟೇಟಿವ್ ಕ್ಲಾಸ್ ಹಂಗೆ ಇವರೆಲ್ಲ ರಿಪ್ರೆಸೆಂಟೇಟಿವ್ ಮೊಹಮ್ಮದ ಜೀಸಸ್ ಇವರೆಲ್ಲ ರಿಪ್ರೆಸೆಂಟೇಟಿವ್ ನಮಗೆ ಯಾವ ರಿಪ್ರೆಸೆಂಟೇಟಿವ್ ಬೇಕಾಗಿಲ್ಲ ಸಾಕ್ಷಾತ್ ಅವ ಬರ್ಬೇಕಾಗ್ಯೂ ಇಲ್ಲ ಯಾಕ ಇಲ್ಲಿಂದ ಹೋಗೇ ಇಲ್ಲ ಅವ ಇಲ್ಲಿಂದ ಎಲ್ಲೂ ಹೋಗಿಲ್ಲ ಅವ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ಹೂಗಳಲ್ಲಿ ಎಲೆಗಳಲ್ಲಿ ವನಸ್ಪತಿಗಳಲ್ಲಿ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಗಾಳಿಯಲ್ಲಿ ನೀರಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನು ಇದೆ ಅಂತ ನೀವು ಬೆರಳಿಡ್ತೀಯೋ ಅಲ್ಲೆಲ್ಲ ಯಾರಿದ್ದಾರೆ ಈಶ್ವರನಿಗಿದ್ದಾನೆ ನಮ್ ಫಿಲಾಸಫಿನ ಬ್ಯಾರೆ ಕೆಕೂರ್ ಸೊ ಈ ಪ್ರಕಾರವಾಗಿ ಯಾವ ಭಗವತ್ ತತ್ವವನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಒಂದು ಕಡೆಗೆ ಪೂಜಿಸ್ತಾ ಇದ್ದೇವೆ ಒಂದು ಕಡೆಗೆ ಏತಕ್ಕಾಗಿ ಅಂತಂದ್ರೆ ನಮ್ಮ ಮನಸು ಬುದ್ಧಿಗಳನ್ನ ಪಕ್ವಗೊಳಿಸಿಕೊಳ್ಳುವುದಕ್ಕಾಗಿ ಕ್ಲಿಯರ್ ಕೆಟಾಗರಿಕಲ್ಲಿ ನಿಮಗೆ ಇದು ಸ್ಪಷ್ಟತೆ ಇರಬೇಕು ಅವಾಗ ಯಾರ ಬಗ್ಗೆಯೂ ನಿಮಗೆ ಏನು ಮನಸ್ಸು ಇನ್ನೂ ಆಗೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾರ ಹೋಗ್ಬಾರ್ದು ಪೂಜೆ ಮಾಡ್ತಾರ ಮಾಡಿ ಈ ತರ ಪೂಜೆ ಮಾಡ್ತಾರ ಈ ತರ ಪೂಜೆ ಅನ್ನುವ ಒಂದು ಸಮಬುದ್ಧಿ ನಮಗೆ ಪ್ರವೇಶ ಇನ್ನು ಇವರು ಮಾಡೋ ವಿಚಾರ ಏನು ಮಾಡಬೇಕು ಪೂಜೆ ಏನ್ ಮಾಡ್ಬೇಕು ಪೂಜೆ ಏನನ್ನ ಪೂಜಿಸ್ಬೇಕು ಹೇಳೋ ದೇವರನ್ನು ಪೂಜಿಸ್ ದೇವರಿಗೆ ರೂಪಿಲ್ಲಲ್ಲ ದೇವರಿಗೆ ಆಕಾರ ಇಲ್ಲದ ಮತ್ ಪೂಜಿಸ್ಬೇಕಿಂಗೆ ಅದೇ ವೇದ ಮುಂದಿನ ಹೆಜ್ಜೆ ಇವೆಲ್ಲ ಸದ್ದರ್ಶನ ಸಾಧನಾನಿ ಈ ವಿಷಯ ಯಾಕನ್ನ ಇಟ್ಕೊಂಡೆ ನಾವೀಗ ಆ ಭಾಗದಲ್ಲಿದ್ದೇವೆ ಸದ್ದರ್ಶನ ಸಾಧನಾನಿ ಹೌದೋ ಸಾಕ್ಷಾತ್ ಸಾಧನ ಶ್ರವಣ ಮನನ ನಿಧಿಧ್ಯ ಉಪಕಾರಿ ಸಾಧನ ಸಹಕಾರಿ ಸಾಧನ ಇವಿಗೆ ನಾವು ಮಾತಾಡ್ತಾ ಇದ್ದು ಇವು ಏನ್ ಮಾಡ್ತವೆ ಭಗವಂತನ ಆರಾಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ಆರಾಧಿಸೋದು ಅಂದ್ರೆ ಏನು ಅವನಿಗೆ ರೂಪ ಇಲ್ಲ ಅವನಿಗೆ ಆಕಾರ ಇಲ್ಲ ಅವನಿಗೆ ನಾಮ ಇಲ್ಲ ಎಲ್ಲ ನಾಮಗಳು ಅವನ ನಾಮಗಳು ಎಲ್ಲ ರೂಪಗಳು ಅವನ ರೂಪಗಳು ಮತ್ತು ಆರಾಧಿಸೋದು ಭಾವಿಸೋದು ಪೂಜಿಸೋದು ಅಂದ್ರೆ ಏನು ಹೇಳ್ತಾರೆ ಆರಾಧಿಸುವುದು ಪೂಜಿಸುವುದು ಅಂದ್ರೆ ಏನು ಇಲ್ಲಿ ಒಂದು ಸೂತ್ರ ಹೇಳ್ತೀನಿ ಬರ್ಕೊಡ್ರಿ ನಿಕೃಷ್ಟ ವಸ್ತುನಿ ನಿಕೃಷ್ಟ ವಸ್ತುನಿ ಉತ್ಕೃಷ್ಟ ದೃಷ್ಟಿ ನಿಕೃಷ್ಟವಸ್ತೂ ಉತ್ಕೃಷ್ಟದೃಷ್ಟಿ ಉಪಾಸ ಉಚ್ಯತೆ ಉಪಾಸ ಉಚ್ಯತೆ ಏನು ಹೀಗೆ ಒಂದು ಒಂದು ಕೃಷ್ಣನ ವಿಗ್ರಹ ಈಗ ಈ ಕೃಷ್ಣನ ವಿಗ್ರಹನ ಪೂಜಿಸಬೇಕು ಆ ಎರಡ ನಾಲ್ಕಡಿ ಏನು ಕೃಷ್ಣ ಇದ್ದಾನೋ ಕೃಷ್ಣನು ಅಷ್ಟ ಮಾತ್ರವಾಗಿದ್ದಾನೋ ಏನು ಅನಂತವಾಗಿದ್ದಾನೋ ಇಲ್ಲಿ ದ್ವಾರಕಾ ಕೃಷ್ಣ ಅಂತಲ್ಲ ಇಲ್ಲಿ ಹಾ ಕೃಷ್ಣ ಯಾಸ್ ಪರಮಾತ್ಮ ಕೃಷ್ಣನನ್ನ ಐತಿಹಾಸಿಕವಾಗಿ ಇಲ್ಲಿ ನಾವು ಹೇಳ್ತಾ ಇಲ್ಲ ಪರಮಾತ್ಮ ಈ ಪರಮಾತ್ಮನು ಅನಿಸಿಕೊಂಡಂತಹ ಕೃಷ್ಣ ನಾವು ಒಂದು ರೂಪದಲ್ಲಿ ನೋಡಿದ್ದಾದರೆ ಅದು ಆ ರೂಪ ಮಾತ್ರವಾಗಿರ್ತಾನೋ ರೂಪವನ್ನು ಮೀರಿಲಿಕ್ಕೆ ಸಾಧ್ಯ ಮೀರಿರ್ಲಿಕ್ಕೆ ಸಾಧ್ಯವೇ ಇಲ್ಲ ರೂಪ ಮಾತ್ರವಾಗಿರ್ತ ಹೌದ ಈಗ ನಿಮಗೆ ತಿಳಿಯುವ ಇನ್ನೊಂದು ಸಹೆ ಕೊಡ್ತೀವಿ ನಾವು ಸ್ವಾತಂತ್ರ್ಯ ಉತ್ಸವದ ದಿವಸ ಧ್ವಜವನ್ನು ಏರಿಸ್ತೀವಿ ಧ್ವಜ ಏರಿಸುವ ಪೂರ್ವದಲ್ಲಿ ಹಿಂದಿನ ದಿವಸ ವ್ಯವಸ್ಥೆಯನ್ನು ಮಾಡುವಾಗ ಗೊತ್ತಾಗ್ತದೆ ನಮ್ಮಲ್ಲಿ ಧ್ವಜನೇ ಇಲ್ಲ ಅಂತ ಗೊತ್ತ ಮಾರ್ಕೆಟ್ಗೆ ತರಲಿಕ್ಕೆ ಅಂತ ಹೋಗ್ತೀವಿ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟು ಈಗ ಪರಿಹಾರ ಏನು ಧ್ವಜದ ವಿಷಯ ಮಾತಾಡಕ್ಕೆ ತೇನೆ ನಾಳೆ ಬೆಳಿಗ್ಗೆ ಧ್ವಜಗೇರಿಸಬೇಕು ನಮ್ಮಲ್ಲಿ ಧ್ವಜ ಇಲ್ಲ ಮಾರ್ಕೆಟ್ ಹೋಗಿ ಕೇಳ್ತೀವಿ ಎಲ್ಲೂ ಧ್ವಜ ಬಾಕಿ ಉಳಿದಿರುವುದಿಲ್ಲ ಪರಿಹಾರ ಏನು ಯಾರು ಹೇಳಿದ್ರಲ್ಲಿ ಈಗ ಬಟ್ಟೆ ತಗೊಂಡು ಹೊಲಿಬೇಕು ಯಾವ್ಯಾವ ಬಟ್ಟೆ ತಗೋಬೇಕು ಕೇಸರಿ ಬಿಳಿ ಹಸಿರು ತಗೊಂಡು ಹೊಲ ತಗೊಂಡು ಹೊಲದ್ ಬಿಡೋದ ಅಥವಾ ಅದನ್ನ ಶೇಪಿಗೆ ಕಟ್ ಮಾಡೋದ ಶೇಪ್ ಕಟ್ ಮಾಡಿ ಜೋಡಿಸಿ ಹೊಲಿಯೋದು ಹೌದು ಶೇಪಿಗೆ ಕಟ್ ಮಾಡಿ ಜೋಡಿಸಿ ಹೊಲಿಬೇಕಾದ್ರದಕ್ಕೆ ಸಲ್ಯೂಟ್ ಮಾಡ್ತೀರಾ ಜೋಡಿಸಿದ ಮೇಲೆ ಸಲ್ಯೂಟ್ ಮಾಡ್ತೀರ ಮಡಿಚಿಟ್ಕೊಳ್ತೀರ ಅಷ್ಟೇ ಬೆಳಗ್ಗೆ ಬೇಗ ಇರಿಸ್ಬೇಕಪ್ಪ ಅಂತ ಹೇಳ್ತೀರಿ ಬೆಳಿಗ್ಗೆ ಅದನ್ನ ಆರೋಹಣ ಮಾಡುವ ಸಮಯದಲ್ಲಿ ಎಲ್ಲರೂ ಪೂಜ್ಯ ಭಾವದಿಂದ ಸಿದ್ಧರಾಗಿ ನಿಂತಿರ್ತೀರಿ ಅತ್ಯಂತ ಗೌರವ ಸಮರ್ಪಣೆ ಮಾಡುವ ಕಾಲ ಬಂದಿದೆ ಈಗ ಗೌರವಿಸುವ ಕಾಲ ಬಂದಿದೆ ಈಗ ಮುಖ್ಯ ಅತಿಥಿಗಳನ್ನು ಧ್ವಜ ಇರಿಸ್ತಾರೆ ಅದು ಹೋಗಲ ಮೇಲೆ ಆ ಸ್ವತಂತ್ರವಾದ ಗಾಳಿಯಲ್ಲಿ ತನ್ನ ಕೀರ್ತಿಯನ್ನ ಹಾರ್ತಾ ಇರುವಾಗ ನಾವು ಅದಕ್ಕೆ ಜನಗಣ ಮನ ಅಂತ ಸಲೂಟ್ ಹೊಡಿದ್ರಿ ಯಾವುದಕ್ಕೆ ಸಲೂಟ್ ಹೊಡಿದ್ರಿ ಯಾವುದಕ್ಕೆ ನೀವು ಸಲೂಟ್ ಹೊಡೆದದ್ದು ಒಂದ್ ಮೀಟರ್ ಬಟ್ಟೆಗ ಸಮೆ ಮೂರು ಬಟ್ಟೆ ಸಮೆ ಮೂರು ಬಟ್ಟೆ ತುಂಡುಗಳಿಗ ಕಮಾಟಲ್ ಮಿ ನಮ್ಮ ಐದಾರು ಸಾವಿರ ಕಿಲೋಮೀಟರ್ ಉದ್ದ ಏಳೆಂಟು ಸಾವಿರ ಕಿಲೋಮೀಟರ್ ಅಗಲ ಇದ್ದಂತಹ ವಿಶಾಲವಾದ ಭಾರತ ದೇಶವನ್ನ ಅದು ಪ್ರತಿನಿಧಿಸ್ತದೆ ಅರ್ಥಾತ್ ನಿಕೃಷ್ಟ ವಸ್ತುನಿ ಎಕ್ಕಿತವಾದ ಒಂದು ಬಟ್ಟೆ ಆ ಎಕ್ಕಿತವಾದ ಒಂದು ಬಟ್ಟೆಯಲ್ಲಿ ನಾವು ಏನನ್ನ ಭಾವಿಸ್ತಾ ಇದ್ದೇವೀಗ ಇಡೀ ವಿಶಾಲವಾದ ಸ್ವತಂತ್ರ ಭಾರತವನ್ನ ನಾವು ಭಾವಿಸ್ತೇವೋ ಇಲ್ಲೋ ಅದಕ್ಕೆ ಉಪಾಸನಾ ಅಂತ ಅಲ್ಲಿ ಭಾರತ ಇಲ್ಲ ಅಲ್ಲಿ ಬರೀ ನೂರು ಕಲರ್ ಬಟ್ಟೆ ಇದೆ ಅಲ್ಲಿ ಬರೀ ಬಟ್ಟೆ ತುಂಡಷ್ಟೇ ಇದೆ ಆದ್ರೆ ಒಂದು ಸಲ ನಾನು ಅದರಲ್ಲಿ ಆ ಬಟ್ಟೆಯಲ್ಲಿ ನನ್ನ ಸ್ವತಂತ್ರ ಭಾರತವನ್ನ ಭಾವಿಸಿ ಬಿಟ್ಟ ತಕ್ಷಣ ಅದು ಬಟ್ಟೆ ಆಗತದೋ ಏನು ಸ್ವತಂತ್ರ ಭಾರತ ದೇಶವಾಗ್ತದೆ ಅವನ ಶಿಲ್ಪಿ ಕಲ್ ಮೇಲೆ ಕೂತ್ಕೊಂಡು ಆ ಕಲ್ಲೇ ಒದ್ದು ಅದಕ್ಕೆ ಜೀಟ್ ಕೊಟ್ಟು ಅವನು ಉಳಿತುಕೊಂಡು ಎತ್ತರ ಪತ್ರ ಪಟ ಪಟ ಹೊಡೀತಿರ್ತಾನೆ ಏನು ಅನಿಸೋದಿಲ್ಲ ಕೊನೆಗೆ ಫೈನ್ ಟಚಿಂಗ್ ಕೊಡ್ತಾನೆ ಏನು ಅನಿಸೋದಿಲ್ಲ ಅದ್ರ ಮೇಲೆ ಕೂತ್ಕೊಂಡಿರ್ತಾನ ಏನು ಅನಿಸುದಿಲ್ಲ ಒಂದು ಸಲ ಆ ಕೃಷ್ಣನ ವಿಗ್ರಹವನ್ನು ತಂದು ಯಾವಾಗ ಪ್ರತಿಷ್ಠಾಪನಾ ಮಾಡಿ ಈಗ ಕರೀರಿ ಅವನಿಗೆ ಶಿಲ್ಪಿಗೆ ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಕೈ ಸರಿ ಮಾಡ್ಕೊಡಪ್ಪ ಯಾಪ ನಾನು ಹುಟ್ಟೋದಿಲ್ಲಪ್ಪ ಅಂತ ಒಂದು ಸಲ ಭಾವಿಸಿದ ನಂತರ ಅಲ್ಲಿ ಕಲ್ಲಿಲ್ಲ ಒಂದು ಸಲ ಭಾವಿಸಿದ ನಂತರ ಅಲ್ಲಿ ಬಟ್ಟೆ ಇಲ್ಲ ಅಲ್ಲಿ ಭಾರತ ದೇಶ ಇದೆ ಅರ್ಥ ಮಾಡ್ಕೊಳ್ಳಿ ಒಂದ ಸಲ ನೀವು ಭಾವಿಸಿ ಬಿಟ್ಟಿ ಅಂತ ಬಿಟ್ಟ್ರಿ ಅಂತಂದ್ರೆ ಅದು ಧ್ವಜ ಅದನ್ನ ಕಾಲ ಕೆಳಗೆ ನಾವು ಹಾಕುವುದಿಲ್ಲ ಒಂದು ಸಲ ಅರಿಶಿನ ಮುದ್ದಿಯಲ್ಲಿ ಗಣಪತಿ ಆವಾಹ್ಯಾಮಿ ಅಂದ್ಬಿಟ್ಟಿ ಅಂತಂದ್ರೆ ಇವ ವಿಘ್ನೇಶ್ವರ ಇವ ಡೊಳ್ಳೇಶ್ವರ ಬಂದು ಅಲ್ಲಿ ಕೂತ್ಕೊಂಡೇ ಬಿಡುತ್ತಾನ ಆ ಡೊಳ್ಳ ಹೊಟ್ಟಿ ತಗೊಂಡು ಅವ್ ಬಂದರೂ ಕೂಡು ಅಷ್ಟೊತ್ತಿಗೆ ನಿಮಗೆ ಒಗ್ಗರಣೆಗೆ ಅರ್ಶನ ಹಾಕಿಲ್ಲ ಅಂದ್ರೆ ನೆನಪಾಗ್ತದೆ ಈಗ ಅದನ್ನ ತೊಂಡೆಗೆ ಅರ್ಶನ ಹಾಕ್ತೀರಾ ಒಗ್ಗರಣೆಗೆ ಹಾಕ್ತೀರ ನೆನಪಾತಳ ಮತ್ತೆ ಆದ್ರಿಂದ ಸ್ವಾಮಿ ಅವ್ರು ಡೊಳ್ಳನಲ್ಲಿ ಬೇಡ ಬೇಡ ಬೇಡ ಬೇಡ ಗಣಪತಿ ಅಂದ್ರೆ ಭಾವನೆಯಲ್ಲಿ ಎಷ್ಟು ಪರಾಕಾಷ್ಠ ಇದೆ ಮರಿಬ ನಾವು ಇನ್ನೂ ಜೀವ ಜಗತ್ತು ಈಶ್ವರ ಈ ಚಕ್ರದೊಳಗೆ ಇದ್ದೇವೆ ಸದ್ದರ್ಶನ ಕಡೆಗೆ ಹೋಗಿಲ್ಲ ನಾವಿನ್ನು ಸದ್ದರ್ಶನದ ಈಚೆಗಿದ್ದೀವಿ ನಾವು ಆ ಕಡೆಗಿನ್ನೂ ಹೋಗಿಲ್ಲ ಹೀಗೆ ಏನು ನಾವು ನಿಕೃಷ್ಟ ವಸ್ತುವಿನಲ್ಲಿ ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆ ಅಮೋಘವಾದಂತಹ ಶಕ್ತಿ ಆ ಮಾಯಾ ಮಾಯಾ ಧಾರಿ ಮಾಯನ್ನು ಧರಿಸಿದವಾ ಮಾಯಾ ವೀ ಮಾಯನ್ನ ಆಡಿಸುವವ ಅನ್ನುವಂಥ ಎಲ್ಲ ಶಕ್ತಿಗಳನ್ನ ಆ ನಿಕೃಷ್ಟ ವಸ್ತುವಿನಲ್ಲಿ ನಾವು ನೋಡ್ತೀವಿ ಆವಾಗ ಅದು ವಿಗ್ರಹ ಅದು ಆರಾಧನೆಗೆ ಯೋಗ್ಯ ಅಂತ ಸಿದ್ಧವಾಗ್ತದೆ ಅದನ್ನು ನಾವು ಆರಾಧಿಸ್ತೀವಿ ಆರಾಧಿಸುವವನಿಗೆ ಅದು ಸಾಕ್ಷಾತ್ ಕೃಷ್ಣ ಬಾಕಿಯವ್ರು ನೋಡೋರಿಗೆ ಇವನೇನೋ ಮಾರೆ ಹಾಗೆಲ್ಲ ಹೋಗಿ ಪೂಜೆ ಮಾಡ್ಕೋ ಕೂಡ್ತಾನ ಆರಾಧಿಸುವವನಿ ಗೊತ್ತು ಮೀರಾನ್ ಗಂಡನಿಗೆ ಅದು ಗೊಂಬಿ ಅದು ವಿಗ್ರಹ ಮೀರಾಳಿಗೆ ಅದು ಕೃಷ್ಣ ಅಕ್ಕ ಮಹಾದೇವಿಗೆ ಮಲ್ಲಿಕಾರ್ಜುನ ಒಂದು ವಿಗ್ರಹ ಶಿವಲಿಂಗ ಆದರೆ ಇತರರಿಗೆ ಇತರರಿಗೆ ಏನು ಒಂದು ಶಿವಲಿಂಗ ಆದ್ರೆ ಮಲ್ಲಿ ಅಕ್ಕ ಮಹಾದೇವಿಗೆ ಅದು ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನ ಕಥಾಭಾಗದಲ್ಲಿಯೂ ಪುರಾಣದಲ್ಲಿಯೂ ನಾವು ಕಾಣ್ತೀವಿ ಫಿಲಾಸಫಿ ನಾನಿವಾಗ ಹೈಲೈಟ್ ಮಾಡ್ತಾ ಇದು ಎರಡನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ಇದಕ್ಕೆ ಅದಕ್ಕೆ ನಾವು ಈಗ ಕನೆಕ್ಷನ್ ಕೊಡಬೇಕಿ ಚಂದದ ನೋಡ್ರಿ ಈ ಪ್ರಕಾರವಾಗಿ ನಾವು ಆರಾಧನೆ ಪೂಜೆ ಸ್ಮರಣೆ ಸ್ಮೃತಿ ಜಪ ಇವುಗಳನ್ನ ಮಾಡುವುದರಿಂದ ಮನಸ್ಸಿನ ವಿಕಲ್ಪಗಳು ಕಡಿಮೆಯಾಗಿ ಆ ಅವಿಕಲ್ಪಿತವಾದಂತಹ ನಿರ್ವಿಕಲ್ಪಿತವಾದಂತಹ ಸ್ಥಿತಿಯಲ್ಲಿ ಮನಸ್ಸು ಬುದ್ಧಿಗಳು ಪಕ್ವಾಗ್ತವೆ ಅರ್ಥಾತ್ ಅಂತಃಕರಣವು ಪಕ್ವಾಗ್ತದೆ ಈ ಪಕ್ವತೆಯ ಫಲ ಏನು ಅಂತಂದ್ರೆ ನಾನು ನಿನ್ನೆ ಸಾಯಂಕಾಲ ಹೇಳಿದ್ದೀನಿ ಈಗ ಹೇಳ್ತಾ ಇದ್ದೀನಿ ಈ ಪಕ್ವತೆಯ ಫಲ ಏನು ಅಂತಂದ್ರೆ ಕ್ಷಣಿಕವಾದ ಜಗತ್ತಿನ ಈ ಅನುಭವಗಳನ್ನ ಗುರುತಿಸಿ ಇವುಗಳ ಬಗ್ಗೆ ಸಾಕಪ್ಪು ಸಾಕು ಅನ್ನುವಂತಹ ಭಾವನ ಬೆಳೆಸಿಕೊಂಡು ನನಗೆ ಈಚೆಗೆ ಹೊರಳಿಕೆ ಅವಕಾಶ ಮಾಡಿಕೊಡುತ್ತದೆ ಈಚೆಗೆ ಅಂದ್ರೆ ಸದ್ದರ್ಶನಕ್ಕೆ ಹೊರಳಿಕೆ ಅವಕಾಶ ನಾನು ಸದ್ದರ್ಶನಕ್ಕೆ ನಾನು ಕಾತುರನಾಗಿದ್ದೆ ಆದರೆ ನಾನು ಅದರ ಬಗ್ಗೆ ಆಸಕ್ತಿಯನ್ನು ಆದರೆ ಇವನಿಗೆ ನಿಜವಾಗಿಯೂ ಆಸಕ್ತಿ ಇದೆ ಅನ್ನುವಂಥದ್ದು ಆ ತಾಯಿ ಮಾಯೆಗೆ ಕಂಡು ಬಂದದ್ದೇ ಯಾವ ಮಾಯೆಯು ನಮ್ಮನ್ನ ಬಂಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಲು ಅದೇ ಮಾಯು ನಮ್ಮನ್ನ ಬಿಡುಗಡೆಗೂ ಅವಕಾಶ ಮಾಡಿಕೊಡ್ತಾಳೆ ಆ ಬಿಡುಗಡೆಗೆ ಹೇಗೆ ಅವಕಾಶ ಮಾಡಿಕೊಡ್ತಾಳೆ ಅಂತಂದ್ರೆ ತನ್ನ ಮಾಯಾ ಪರಿಧಿಯನ್ನ ವಿಡ್ಡ್ರಾ ಮಾಡ್ಕೊಂಡ್ಬಿಡ್ತಾಳೆ ಅಲ್ಲ ಈಶ್ವರ ಅನುಗ್ರಹ ಆ ಈಶ್ವರ ಅನುಗ್ರಹದ ಫಲ ಏನು ಅಂದರೆ ಒಬ್ಬ ಸದ್ಗುರು ಪ್ರಾಪ್ತಿಯಾಗ್ತದೆ ಎಂತಹ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪ್ರಾಪ್ತಿಯಾಗ್ತಾನೆ ಯಾರಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಕರಿಬೇಕು ಪ್ರಮಾಣ ಗ್ರಂಥಗಳನ್ನೇ ತಮ್ಮ ಉಸಿರನ್ನಾಗಿ ಇಟ್ಟುಕೊಂಡು ಪ್ರಮಾಣ ಗ್ರಂಥಗಳಂದು ಯಾವುವು ನೋಟ್ಸ್ ಕೊಟ್ಟಿದ್ದೀನಿ ನಿನ್ನೆ ಪ್ರಮಾಣ ಗ್ರಂಥಗಳನ್ನು ಉಪನಿಷತ್ತು ಭಗವದ್ಗೀತಾ ಬ್ರಹ್ಮಸೂತ್ರಗಳು ಇವೇ ತಮ್ಮ ಉಸಿರನ್ನಾಗಿ ಇಟ್ಟುಕೊಂಡು ಆ ಮೂಲಕವಾಗಿ ಅದರ ಫಲವಾದಂತಹ ಬ್ರಹ್ಮನಲ್ಲಿಯೂ ನಿಷ್ಠೆಯನ್ನು ಹೊಂದಿದವರು ಯಾರೋ ಅವರಿಗೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅಂತ ಕರೀತಾರೆ ಇಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರು ಹೀಗೆ ದಾಟಿದ್ದಾರೆ ದಾಟಿಸುವ ಕಲೆಯನ್ನು ಹೊಂದಿದ್ದಾರೆ ಕೆಲವರು ದಾಟ್ಲಿಕ್ಕೆ ಬರ್ತದೆ ಆದರೆ ದಾಟಿಸ್ಲಿಕ್ಕೆ ಬರಂಗಲ್ಲ ಕೆಲವರಿಗೆ ದಾಟಿಸ್ಲಿಕ್ಕೆ ಬರ್ತದೆ ಸತಾ ದಾಟಂಗಲ್ಲ ಹ ಇಂಗ್ಲೆದ ನೋಡಿ ನಿಜ ಬುದ್ಧ ದಾಟದ ಆದ್ರೆ ಇನ್ನೊಬ್ಬರನ್ನ ದಾಟಿಸಲಿಲ್ಲ ಹಾಯ್ತ ಹೊಯ್ ಆ ತನಕ ಕೇಳಿಸಿದ್ರು ಕೇಳಿಸ್ತದ ಕೇಳಿಸಿದ್ರು ನೋಡ್ರಿ ಅಲ್ಲ ಸೌಂಡ ಇಲ್ಲ ಕೊಡಮ ಜನರಡು ಕೊಡು ಹೋಗಿದ್ದೆ ಹ ಅಲ್ಲಿ ನೀವು ಹಾಕ್ಬೇಕಂಜೋರ್ ಮಾಡ್ಬೇಕಾ ಏನಾಯ್ತಪ್ಪ ನೀ ಚೇಂಜ್ ಮಾಡಿಟ್ಬಿಡು ಓ ಆಯ್ತಾ ಯಾವ್ದೋ ಮೋಟರ್ ಆಯ್ತು ಹ ಸರಿಮ ಆ ಈಶ್ವರ ಅನುಗ್ರಹದಿಂದ ಸ್ವತ್ರಿಯ ಬ್ರಹ್ಮನಿಷ್ಠತ್ವ ಪ್ರಾಪ್ತಿಯಾದಂತಹ ಒಬ್ಬ ಸದ್ಗುರುವಿನ ಆಶ್ರಯ ಸಿಗುತ್ತದೆ ಆ ಮೂಲಕವಾಗಿ ನಮಗೆ ಪ್ರಮಾಣ ಗ್ರಂಥಗಳು ಸಿಗುತ್ತವೆ ಆ ಪ್ರಮಾಣ ಬಗ್ಗೆ ಅರಿವು ಮೂಡುತ್ತದೆ ಆ ಮೂಲಕವಾಗಿ ನಮಗೆ ನಮ್ಮ ಸ್ವರೂಪದ ಅಜ್ಞಾನವು ನಿವಾರಿಸಲ್ಪಟ್ಟು ನಮಗೆ ಮುಕ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅನ್ನುವಂಥದ್ದು ಈ ಸಹಕಾರಿ ಸಾಧನ ಅಂತೇನಿದೆಯೋ ಇವುಗಳಲ್ಲಿ ಇದು ಬರುತ್ತದೆ ಅದನ್ನು ಹೇಳ್ತಾರೆ ಪರಸ್ಯ ನಾಮ ಆಕೃತಿ ಬಿಹಿ ಸಪರ್ಯಾಹ ಎಲ್ಲೆಲ್ಲಿಯೂ ತುಂಬಿಕೊಂಡಿರುವಂತಹ ಪರಮಾತ್ಮನ ಈ ನಾಮ ಮತ್ತು ಆಕಾರಗಳು ಅಂತೇನಿವೆಯೋ ಇವುಗಳನ್ನು ಆರ ಆ ಆರಾಧಿಸುವುದು ಇವುಗಳನ್ನು ಉಪಾಸನ ಮಾಡಿಕೊಂಡು ಹೋಗುವುದು ಇವುಗಳ ಇವುಗಳನ್ನು ಪೂಜಿಸುವುದು ಇವೆಲ್ಲವೂ ಕೂಡ ಸದ್ದರ್ಶನ ಸಾಧನಾನಿ ಬ್ರಾಕೆಟ್ನೊಳಗೆ ಸಹಕಾರಿ ಸಾಧನಾನಿ ಕೇಳ್ಕೊಳ್ಳಿ ಇಷ್ಟ ಆಗಿಯೂ ಕೂಡ ಅವನಿನ್ನೂ ಮುಕ್ತನಾಗುವ ಹಂತದಲ್ಲಿ ಇಲ್ಲ ಅವನಿನ್ನೂ ಈ ಜೀವ ಜಗತ್ತು ಈಶ್ವರ ಎನ್ನುವ ತ್ರಿಪುಟಿಗಳಲ್ಲೇ ಇದ್ದಾನೆ ಏನಂದ್ರೆ ಸ್ವಲ್ಪ ವ್ಯತ್ಯಾಸ ಮೊದಲೇ ಅವನು ಭಾರಿ ಈಗೋ ಇಸ್ಟಿಕ್ ಆಗಿದ್ದ ಈಗ ಭಕ್ತಿಯಲ್ಲಿ ಈಗೋಸ್ಟಿಕ್ ಆಗಿದ ಅವನು ಮೊದಲು ನಾ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೋತಾಡ್ತಿದ್ದ ಪೂಜೆ ಮಾಡಿದೆ ಅಂತ ಹೇಳ್ತಾನೆ ನಾ ಆರಾಧನೆ ಮಾಡಿದೆ ನಾ ಜಪ ಮಾಡಿದೆ ಅಂತ ಹೇಳ್ತಾನೆ ಅರ್ಥಾತ್ ಅಲ್ಲಿಯೂ ಅಹಂಕಾರ ಇತ್ತು ಇಲ್ಲಿಯೂ ಅಹಂಕಾರ ಅಹಂಕಾರ ಜೀವ ಅಹಂಕಾರ ಅವಲಂಬಿಸಿದ ಜಗತ್ತು ಈ ಜೀವ ಜಗತ್ತನ್ನ ದೃಷ್ಟಿಯಿಂದ ನಾವು ನೋಡಿದಂತಹ ಈಶ್ವರ ಇವರಿನ್ನೂ ಹಾಗೆ ಇದ್ದಾರೆ ಹಾಗಾದರೆ ಇವುಗಳಿಂದ ಬಿಡುಗಡೆ ಅವನಿಗೆ ಯಾವಾಗ ಸದ್ವಸ್ತುನಿ ಪ್ರಾಪ್ತ ತದಾತ್ಮ ಭಾವ ಆ ಆತ್ಮ ಆತ್ಮತತ್ವ ನಾನೇ ಇದ್ದೇನ ಎನ್ನುವ ತಾದಾತ್ಮ್ಯ ಭಾವ ಇದೆ ನಿಜವಾದ ನಿಜವಾದನಿಷ್ಠ ಇದನ್ನೇ ಸದ್ದರ್ಶನ ಅವೆಹಿ ಸದ್ದರ್ಶನಂ ಇತಿ ಅವೇಹಿ ಇತಿ ಅವೇಹಿ ಅವೇಹಿ ಸದ್ದರ್ಶನಂ ಇತಿ ಅವೇಹಿ ಯು ಪ್ಲೀಸ್ ನೋ ಅವೇಹಿ ಅಂದ್ರೆ ಪ್ರಯೋಗ ಸಂಸ್ಕೃತ ಹೆಂಗಾಗ್ತದೆ LET YOU PLEASE KNOW, ಅವೇಹಿ WHAT TO KNOW, THAT BRAHMAN IS ME, ಆ ಬ್ರಹ್ಮನು ನಾನೇ ಅನ್ನುವುದನ್ನು ನೀನು ಚೆನ್ನಾಗಿ ನೀನು ಗುರುತಿಸಬೇಕು ್ವಾ ಸರ್ವಾಣ್ಯಖಿಲಾಸ್ಚಿತ್ಸಿತ್ಯ ವಿಭಾತಿ ವಸ್ತು ತನ್ಮರ್ಗಣೆ ಸ್ಯಾಲಿತ ಚಲನ ಕದಿ ದ್ವನ್ವಾ ಸರ್ವಾಣ್ಯಖಿಲ ಸ್ಿಪುಟ್ಯ ಕಂಚಿತ್ ಸಶ್ರಿತ್ಯ ವಿಭಾಂತಿ ವಸ್ತು ತನ್ಮಾರ್ಗಣ ಸ್ಯಾಲಿತ ಪಶ್ಯ ಸಚಲನ ಕರ್ವಾ ಅಖಿಲ ದ್ವಂದ್ವಾ ಬೇಟ್ ನಿಗದಿಟ್ಯ ಎಲ್ಲ ಪ್ರಕಾರದ ಎಲ್ಲ ಕಾಲದಲ್ಲಿಯ ಎಲ್ಲ ಪ್ರಕಾರದ ದ್ವಂದ್ವಗಳು ಏನು ದ್ವಂದ್ವಗಳು ಆತ್ಮ ಅನಾತ್ಮ ಚಿತ್ ಜಡ ದೃಕ್ ದೃಶ್ಯ ಕರ್ತಾ ಕರ್ಮ ಕರ್ತಾ ಭೋಕ್ತ ಸುಖಿ ದುಃಖಿ ಇವಷ್ಟೂ ದ್ವಂದ್ವಗಳು ಪಾಪ ಪುಣ್ಯ ಕರ್ಮ ಅಕರ್ಮ ಕ್ರಿಯೆ ವಿಕ್ರಿಯೆ ಅವಿಕ್ರಿಯೆ ಇವಷ್ಟು ದ್ವೊಂದು ಚ ಮತ್ತು ತ್ರಿಪುಟ್ಯ ಪ್ರಮಾತ್ರು ಪ್ರಮಾಣ ಪ್ರಮೇಯ ಧ್ಯಾತೃ ಧ್ಯೇಯ ಧ್ಯಾನ ಇವು ತ್ರಿಪುಟಿಗಳು ಅಂತ ಅವಿದ್ಯಾ ಕಾಮ ಕರ್ಮ ಇದು ತ್ರಿಪುಟಿ ಈ ಒಂತರ ವಿಚಿತ್ರವಾದಂತಹ ಗಂಟುಗಳನ್ನ ನಾವು ಹಾಕೊಂಡೇವೆ ಜನ ಏನಾದ್ರೂ ಸಂಗತಿಯನ್ನ ಮರಿಬಾರ್ದು ಅಂತ ತಮ್ಮ ಟಾವೆಲ್ಗೊಂದು ಗಂಟೆ ನೆನಪದೇ ಅವ್ರಿಗೆ ನೆನಪು ಆಗ್ತಾನೆ ಕಾಣಿಸ್ತದೆ ಆದ್ರೆ ದುರ್ದೈವೇನಂದ್ರೆ ಗಂಟು ಹಾಕಿದ್ದ ನಾನು ನೆನಪರ್ಬಿಟ್ಟು ಹಾಗೆ ಇವರಿಗೆಲ್ಲ ನಾವು ಗಂಟು ಹಾಕೊಂಡೇವಿ ಅನ್ನೋದನ್ನ ನಾವು ಮರ್ಚ್ಬಿಟ್ಟೇವೆ ನಮಗಿದಷ್ಟು ಸಹಜ ಆಗ್ಬಿಟ್ಟದ ಅವಿದ್ಯ ಕಾಮ ಕರ್ಮ ಧಾತೃ ಧ್ಯೇಯ ಧ್ಯಾನ ಜ್ಞಾನ ಜ್ಞಾತೃ ಎಲ್ಲ ಇವು ತ್ರಿಪುಟಿಗಳು ಏನಂತಾರೆ ಸರ್ವಾಣಿ ಅಖಿಲ ದ್ವಂದ್ವಾನಿ ತ್ರಿಪುಟ್ಯ ಈ ವಸ್ತು ಏನಿವೆಯೋ ಕಿಂಚಿತ್ ಸಶ್ರಿತ್ಯ ವಿಭಾಂತಿ ವಸ್ತು ಅದೇನೋ ಒಂದನ್ನ ಆಶ್ರಯಿಸಿಕೊಂಡು ಇವು ಪ್ರಕಟವತ್ತು ಏನೋ ಒಂದನ್ನು ಆಶ್ರಯಿಸಿಕೊಂಡಿವೆ ನೋಡೋಣ ಈಗ ಕರ್ತಾ ಭೋಕ್ತ ಕರ್ಮ ಅಕರ್ಮ ಏನ್ ದ್ವಂದ್ವಗಳವ ಹೇಳಿ ಸ್ವರ್ಗ ನರಕ ಊರ್ಧ ಲೋಕ ಅಧೋ ಲೋಕ ಎಲ್ಲ ಹೇಳ್ತದೆ ದ್ವಂದ್ವಗಳು ಈಗ ಒಂದು ಉದಾಹರಣೆ ತಗೊಳ್ಳೋಣಂತೆ ಸ್ವರ್ಗ ನರಕ ಯಾರನ್ನ ಆಶ್ರಯಿಸವೆ ತಂಕ ಯಾಕೆ ಹೋಗ್ತೀರಿ ಸವೇ ಹೆಜ್ಜೆ ಹೆಜ್ಜೆ ಎಂದು ಹೋಗೋಣಂತೆ ದಿಟ್ಟ ದಿಟ್ಟ ಹೆಜ್ಜೆ ನಾವು ಮಾಡುವ ಕರ್ಮಗಳನ್ನು ಆಶ್ರಯಿಸಿದೆ ಕರ್ಮದ ಫಲಗಳನ್ನು ಆಶ್ರಯ ಕರ್ಮ ಯಾರನ್ನು ಆಶ್ರಯಿಸಿದೆ ಹೇಳ್ಕೋತಾವ್ರಿ ಕರ್ಮ ಯಾರನ್ನು ಆಶ್ರಯಿಸಿದೆ ಕರ್ತ ಜೀವ ಕರೆಕ್ಟ ಈ ಕರ್ತ ಜೀವ ಇವ ಅಹಂಕಾರನೋ ಅಥವಾ ಆಬ್ಜೆಕ್ಟೋಕಾರ ಅಹಂಕಾರ ಹಾಗಾದ್ರೆ ಎಲ್ಲವೂ ಯಾರನ್ನು ಆಶ್ರಯಿಸಿದೆ ಅಹಂಕಾರ ಸುಖ ದುಃಖ ಯಾರನ್ನು ಆಶ್ರಯಿಸಿದೆ ಅಹಂಕಾರ ಹೌದು ದೃಕ್ ದೃಶ್ಯ ನೋಡ ಇದು ದೃಶ್ಯ ಇದು ದೃಶ್ಯ ಹೌದಾ ಈ ದೃಶ್ಯವನ್ನು ನೋಡುವವನು ದೃಕ್ ನಾನು ದೃಕ್ ಇದು ದೃಶ್ಯ ಈಗ ಹೇಳಿ ಇದು ದೃಶ್ಯ ಅನ್ನುವುದು ನನ್ನನ್ನು ಆಶ್ರಯಿಸಿದೆಯೋ ಏನು ಇದು ಇದ್ದರಿಂದಾಗಿ ನಾನು ಇದನ್ನು ಆಶ್ರಯಿಸಿದೆ ನನ್ನ ಆಶ್ರಯಿಸಿಕೊಂಡು ಈ ಘಟ ಇದೆ ನನ್ನನ್ನು ಆಶ್ರಯಿಸಿಕೊಂಡಿದೆ ಏಕೆಂದರೆ ನಾನು ಇರುವವರೆಗೂ ಈ ಘಟ ಇರ್ತದೆ ಅಥವಾ ನನ್ನ ಸಾಕ್ಷಿತ್ಯದಲ್ಲಿ ಈ ಘಟ ಇರ್ತದೆ ಈ ಘಟ ಹೋದ್ರು ನಾನು ಹೋಗಿರೋದಿಲ್ಲ ಅಲ್ಲಿ ಹೂ ಬರ್ತದೆ ಹೂ ಹೋದ್ರೆ ನಾನಿರುವುದಿಲ್ಲ ತುಳಿಸಿ ಬರ್ತದೆ ಒಂದು ಹೋಗ್ತದೆ ಒಂದ್ ಯಾವುದೋ ಇರ್ತದೆ ಒಂದು ಹೋಗ್ತದೆ ಒಂದು ಯಾವುದೋ ಇರ್ತದೆ ಆದರೆ ಯಾವುದು ಅಧಿಷ್ಠಾನವಾಗಿದೆಯೋ ಅದು ಹೋಗೋದೂ ಬರೋದು ಇಲ್ಲ ಶಾಶ್ವತವಾಗಿರ್ತದೆ ಆದ್ದರಿಂದ ಈ ತ್ರಿಪುಟಿಗಳು ಈ ದ್ವಂದ್ವಗಳು ಅದು ಆ ಒಂದನ್ನು ಏನನ್ನು ಆಶ್ರಯಿಸಿದೆಯಲ್ಲವೋ ಅದು ಏನೋ ಒಂದನ್ನು ಆಶ್ರಯಿಸಿದೆಯಲ್ಲವೋ ಆಶ್ರಯಿಸಿರುವಂತಹ ಅಹಂಕಾರ ತಹಂಕಾರದ ಮೂರನೇ ಸಾಲು ಆ ಅಹಂಕಾರದ ತತ್ ಆ ಅಹಂಕಾರದ ಮಾರ್ಗಣೆ ಅದು ಎಲ್ಲಿಂದ ಬಂತು ಅದನ್ನ ಟ್ರೇಸ್ ಮಾಡ್ಬೇಕ್ರಿ ಎಲ್ಲರೂ ಕೂತ್ಕೊಳ್ರಿ ನಾನು ಅಂತ ಹುಟ್ಟುತ್ತದಲ್ಲ ಅದು ಏನೈ ಹುಟ್ಟಿಸ್ರಿ ಅರ್ಥಾತ್ ನಾನು ಅಂತ ಹೇಳ್ಕೊಳ್ರಿ ನಾವು ಒಂದಕ್ಷಣ ಕೂತ್ಕೊಂಡು ನಾನು ಅಂತ ಶಬ್ದವನ್ನ ನಾನು ಅಂತ ಪ್ರತ್ಯಯವನ್ನ ನಾನು ಅಂತ ನಾನು ಪುರುಷ ಪ್ರತ್ಯಯವನ್ನ ಉಚ್ಚರಿಸಿದಾಗ ಆ ನಾನು ಎಲ್ಲಿಂದ ಬಂತು ಮಾರ್ಗಣೇ ಕೃತಿ ಕೂಡ ಸ್ವಾಮಿ ನಾನು ನಾಲಿಗೆ ತೃತಿಯಿಂದ ಬಂತು ನಾಲಿಗೆ ತೃತಿಯು ಬರುತ್ತೆ ಮುಂಚೆ ನಾನು ಅನ್ನೋ ಅನಿಸಿಕೆಯಲ್ಲಿಂದ ಬಂತು ಅಂತ ಕಣ ಅದು ಬರುವ ಮುಂಚೆ ಎಲ್ಲಿತ್ತು ಅಂತಃಕರಣ ಬರೋಕೆ ಮುಂಚೆ ಎಲ್ಲಿತ್ತು ಸಮಯ ಅದು ನೀವೇ ಹೇಳಿದಿರೋ ಬೆಳಗಿನ ಕ್ಲಾಸ್ ನಮಗೆ ಅದು ಸಂಸ್ಕಾರವಾಗಿ ಬೀಜ ರೂಪದಲ್ಲಿ ಇತ್ತು ಅದು ಬೀಜ ರೂಪದಲ್ಲಿ ಇತ್ತು ಅಂತ ಅದಕ್ಕೂ ಗೊತ್ತು ಏನ್ ನನಗ್ ಗೊತ್ತು ಈ ನಾನೆಲ್ಲಿಂದ ಬಂತು ಈ ನಾನು ಎಲ್ಲಿಂದ ಬಂತು ವಿಚಾರ ಮಾಡಿ ವಿಚಾರ ಮಾಡಿ ಭಗವತ್ಪಾದಲ್ಲಿ ರಮಣ ವಶಿ ಹೇಳ್ತಾರೆ ತನ್ ಮಾರ್ಗಣೆ ಸ್ಯಾದ ಸಮಸ್ತಂ ಗಲಿತಂ ಅಲ್ಲಿ ಎಲ್ಲವೂ ಸ್ತಬ್ಧವಾಗಿ ಬಿಡುತ್ತದೆ ನಾನು ಅಂತ ಹೇಳ್ಕೊಳ್ಳಿಕ್ಕೂ ನಾನಿರುವುದಿಲ್ಲ ನಾನು ಇರುವುದಿಲ್ಲ ಇದರರ್ಥ ಅಲ್ಲಿ ಶೂನ್ಯ ಅಂತನೂ ಅಲ್ಲ ಸ್ವಾಮಿ ನಾನು ಅನ್ನೋದು ಹೊರಟೇ ಹೋಯ್ತು ಮತ್ತು ಏನು ನುಡಿತಪ್ಪ ಏನಿಲ್ಲ ಸೊನ್ನೆ ಏನಿಲ್ಲ ಸೊನ್ನೆ ಅಂತ ಹೇಳಿದ್ದಾದ್ರೆ ಆ ಸೊನ್ನೆ ಉಳಿತು ಅಂತ ಹೇಳೋರು ಯಾರ ಇಲ್ಲಿ ಯಾರ ಸೊನ್ನೆ ಆಗ್ಯಾರೆ ಅವರೇ ಸೊನ್ನೆ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಗೊತ್ತಾಗ್ತಿಲ್ಲ ಯಾರೀ ಶೂನ್ಯವಾದಿಗಳು ಏನ್ ಹೇಳ್ತಾರೆ ಬೌದ್ಧ ಧರ್ಮದಲ್ಲಿ ಅದು ಏನ್ ಉಳಿತು ಪರಮಾತ್ಮ ಅದು ಏನದು ಹೇಳು ಭಗವತ್ ತತ್ವ ಅಂದ್ರೆ ಏನು ಅವನು ಸೈಲೆಂಟ್ ಆಗಿಬಿಡ್ತಾನೆ ಸೈಲೆಂಟ್ ಆದ ಕೂಡಲೇ ಭಕ್ತರು ಏನ್ ಮಾಡ್ತಾರೆ ಎರಡು ಪಾರ್ಟಿ ಮಾಡ್ಕೋತಾರೆ ಒಂದ್ ಪಾರ್ಟಿ ಅವ್ರ ಅಂತಾರೆ ಅಲ್ಲಿ ಏನೂ ಉಳಿದಿಲ್ಲ ಉಳಿಲಿಕ್ಕೆ ಏನೂ ಇಲ್ಲ ಅದು ಶೂನ್ಯವಾದ ಇನ್ನೊಬ್ರು ಹಾಗಲ್ಲಪ್ಪ ಯಾವಾಗ ಯಾವಾಗ ಎಚ್ಚರ ಆಗ್ತದೆ ಆವಾಗವಾಗ ಬ್ರಹ್ಮ ಯಾವಾಗ ಎಚ್ಚರಾಗುದಿಲ್ಲ ಆವಾಗ ಬ್ರಹ್ಮ ಇಲ್ಲ ಅವರಿಗೆ ಕ್ಷಣಿಕವಾದಿಗಳು ಒಬ್ರು ಬ್ರಹ್ಮ ಇಲ್ಲೇ ಇಲ್ಲ ಅಂದ್ರು ಇನ್ನೊಬ್ರು ಬ್ರಹ್ಮ ಕ್ಷಣಿಕ ಕ್ಷಣಿಕ ಕ್ಷಣಿಕ ಪೂಜ್ಯ ಸ್ವಾಮೀಜಿ ಬಹಳ ಚಂದ್ರ ಇರ್ತಾರೆ ಬಿಬ್ಬಿಬ್ ಕಾನ್ಷಿಯಸ್ನೆಸ್ ಅಂತ ಬಿಬ್ಬಿಬ್ ಕಾನ್ಷಿಯಸ್ನೆಸ್ ಅಂದ್ರೆ ಗೊತ್ತಾಗ್ತಲ್ಲ ಇವು ಸಬ್ಮರಿನ್ ಅಂತಿರ್ತಾವ್ ನೋಡಿ ಈ ಸಬ್ಮರಿನ್ ಅಂತ ಸಮುದ್ರ ತಳ ಹೋಗ್ತಿರ್ತಾವ್ ಅದಕ್ಕೊಂದು ಪೈಪ್ ಇರ್ತದ ಹೊರಗಿಂದೆಲ್ಲ ಕಾಣಿಸ್ತಿರ್ತದೆ ಒಳಗಾಗಿರ್ತ ಅವು ಆ ಸಬ್ಮರಿನ್ಗಳು ಶಬ್ದ ಶಬ್ದ ಮಾಡ್ತದ ಯಾವಾಗ ಮಾಡ್ತಾ ಹೋಗ್ತೇನೆ ಶಬ್ದವು ಆ ನಳಿಕೆ ಸಮುದ್ರದಿಂದ ಹೊರಗೆ ಬಂದ್ಕೊಳ್ಳಿ ಬಿ ಶಬ್ದ ಮಾಡ್ತದೆ ಆ ನಳಿಕೆ ಯಾವಾಗ ಕೆಳಗೆ ಹೋಗ್ತದೆ ಆವಾಗ ಅದು ಶಬ್ದ ಮಾಡೋದು ನಿಲ್ಲಿಸ್ತದೆ ಹೌದು ಯಾವಾಗ ಶಬ್ದ ಸ್ಪರ್ಶ ರೂಪ ರಸಗಂಧದ ಸಮುದ್ರದೊಳಗೆ ಇದು ಎಚ್ಚರದ್ ನಿಂತಿರ್ತದೆ ಆವಾಗ ಏನಂತದ ಬಿ ಅದಕ್ಕೆ ಬಿಬ್ ಬಿಬ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ ಆಮೇಲೆ ಏನಾಗ್ತದೆ ಅದಕ್ಕೆ ಕೆಳಗೆ ಹೋಗ್ತದೆ ಕೆಳಗೆ ಹೋಗ್ತಾರೆ ಸ್ಟಾಪ್ ಏನು ಶೂನ್ಯ ಒಬ್ಬನಂದ ಟೋಟಲಿ ಶೂನ್ಯ ಇನ್ನೊಬ್ಬನಂದ ಪಾರ್ಷಲಿ ಶೂನ್ಯ ಇವ್ರಿಗೇನಂತಾರೆ ಇವರಿಗೆ ಕ್ಷಣಿಕವಾದಿಗಳು ಶೂನ್ಯವಾದಿಗಳು ಅಂತ ಕರೀತಾರೆ ಇವರ ಬುದ್ಧಿನೇ ಶೂನ್ಯ ಅದಕ್ಕೆ ಇಂಥ ಮಾತು ಹೇಳಿಕ್ಕೆ ಸಾಧ್ಯ ಅನ್ಯಥಾ ಅಲ್ಲಿ ಶೂನ್ಯಕ್ಕೆ ಯಾವ ಅರ್ಥವೂ ಇಲ್ಲ ಯಾಕೆ ಕಾನ್ಷಿಯಸ್ನೆಸ್ ಈಸ್ ಆತ್ಮ ಈಸ್ ಶಾಶ್ವತವಾಗಿ ಆತ್ಮನು ಇದ್ದಾನೆ ಅನ್ನುವಂತಹ ತತ್ವವು ಇಲ್ಲಿ ಸಮಂಜಸವಾಗ್ತದೆ ಸತ್ ಚಲನ ಕದಾಪಿ ನ ಪಶ್ಯತಾ ಆ ಆತ್ಮನಲ್ಲಿ ಯಾವುದೇ ಚಲನೆಯನ್ನ ಎಂದಿಗೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಹತ್ತನೇ ಶ್ಲೋಕ ಥೇದ ವಿಭಾವತಿಯ ವಿ ಕ್ಯೇತಿ ವಿಚಾರ್ಯಮೂಲ ಸ್ವೂಪನಿಷ್ಠ ಪರಮ ವಿ ಕಥಂ ಭಾತಿ ವಿಂ ಪ್ರಭಾತ್ಯ ವಿವಯಂ ಸ ಕಸ್ಯೇತಿ ವಿಚಾರ್ಯ ಮೂಲ ಸ್ವೂಪನಿಷ್ಠ ಪರಮ್ಯಾ ಬೋರ್ಡ್ ಮೇಲೆ ನಾನ್ ನೋಟ್ಸ್ ಕೊಡ್ತೀನಿ ಯಾರು ಆ ಕಡೆಗೆ ಬರ್ತೀರ ಇಲ್ಲಿ ಬೋರ್ಡ್ ತರ್ಲಿಕ್ಕಾಗೋದಿಲ್ಲ ಗಾಳಿ ಎಷ್ಟು ಚೆಂದ ಬಿಸ್ತದೆ ನೋಡ್ರಿ ಈಗಲ್ಲ ಬಿಬ್ ಕಾನ್ಸ್ಟ ಬರ್ತೀರಿ ಬೋರ್ಡ್ ನೋಡ್ಸಿಗೆ ಒಂದು ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಚೌಕಾಸನ ಕುರ್ಚಿ ತಗೊಂಡೋಗ್ರಿ ನಿಮ್ ನಿಮ್ ಕುರ್ಚಿ ಮತ್ತೆ ಚೌಕಾಸನ ತಗೊಂಡೋಗ್ರಿ ಕಳ್ಕೊಳ್ತದೆ ಅಂತ ಅಸ್ತಿತ್ವನ್ನ ಕಳ್ ಕಳ್ಕೊಳ್ತದೆ ಹ್ಮ್ <mimus> <mimus>